ಜಲ ಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಫೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಈಗ ಪರಮಾತ್ಮ ಕಾರ್ಯವಸ್ತು ಮತ್ತು ಕಾರಣವಸ್ತುಗಳಲ್ಲಿ ಯಾವ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಅದಕ್ಕೆ ಸೂರ್ಯಕಿರಣಗಳ ದೃಷ್ಟಾಂತವನ್ನು ಕೊಡ್ತಾರೆ ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರೇ ರೂಪಗಳಿಂದ ಪಡತಂತುಗಳ ಬೋಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಳುತ ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಸುವುದೇನೋ ಭಾರ್ಯ ಅಂದರೆ ಪತ್ನಿ ಅಂತ ಪರಮಾತ್ಮ ಆ ಕಾರಣ ಮತ್ತು ಕಾರ್ಯವಸ್ತುಗಳಲ್ಲಿ ಹೇಗಿರ್ತಾನೆ ಅಂದರೆ ಭಾರ್ಯರಿಂದೊಡಗೂಡಿ ಪರಮಾತ್ಮನ ಪತ್ನಿ ಮಹಾಲಕ್ಷ್ಮಿ ಇಲ್ಲಿ ಭಾರ್ಯಗೊಡಗೂಡಿ ಅಂತ ಬಹುವಚನದ ಪ್ರಯೋಗವನ್ನು ಮಾಡ್ತಾರೆ ದಾಸ ಯಾಕೆ ಹೀಗೆ ಅಂದರೆ ಶ್ರೀ ಭೂ ದುರ್ಗ ಮೂರು ರೂಪಗಳು ಲಕ್ಷ್ಮೀ ದೇವಿಗೆ ಬ್ರಹ್ಮಾಂಡ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಪ್ರಕೃತಿ ಮೊದಲಾಗಿರ್ತಕ್ಕಂಥ ಇಪ್ಪತ್ನಾಲ್ಕು ತತ್ವಗಳಿಂದ ರಚನೆಯಾಗಿರ್ತಕ್ಕಂಥದ್ದು ಸತ್ವ ರಜಾ ತಮೋ ಈ ಮೂರು ಗುಣಗಳಲ್ಲಿ ಶ್ರೀ ಭೂ ಅಂತ ಮೂರು ರೂಪಗಳಿಂದ ಅವಳು ನಿಯಾಮಕಳಾಗಿರ್ತಕ್ಕಂಥವಳು ಆ ಮೂರೂ ರೂಪಗಳ ವಿವಕ್ಷೆಯನ್ನು ಹೇಳಬೇಕು ಅಂತ ಶ್ರೀ ಭೂ ದುರ್ಗಾ ಸಮೇತನಾಗಿ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ ಅನ್ನೋದೊಂದು ತಿಳಿಸ್ಲಿಕ್ಕಾಗಿ ಭಾರ್ಯರಿಂದೊಳಗೂಡಿ ಅಂಥೇಳಿ ಅಂದರೆ ಪತ್ನಿಯರ ಸಹಿತನಾಗಿ ಭಗವಂತನ ವ್ಯಾಪ್ತಿ ಅಂತ ಹೇಳಲಿಕ್ಕೋಸ್ಕರ ಬಹುವಚನವನ್ನು ಪ್ರಯೋಗ ಮಾಡ್ತಾನೆ ಶ್ರೀ ಭೂ ದುರ್ಗಾ ಶ್ರೀರೂಪದಿಂದ ಸತ್ವಗುಣಕ್ಕೆ ಭೂ ರೂಪದಿಂದ ರಜೋಗುಣಕ್ಕೆ ದುರ್ಗಾ ರೂಪದಿಂದ ತೌಮೋ ಗುಣಕ್ಕೆ ಅಭಿಮಾನಿ ತ್ರಿಗುಣ ಮಾನಿಮಾಲ ಕುವಿ ಸಂತ ಐಸಲಣ್ಣು ದಿನವು ಅಂತ ಮಂಗಳಾಚರಣ ಸಂಧಿಯಲ್ಲಿ ತಿಳಿಸಿದರು ಹಾಗೆ ಪರಮಾತ್ಮ ಶ್ರೀ ಭೂ ದುರ್ಗಾ ಈ ಎಲ್ಲ ಭಾರ್ಯರ ಜೊತೆಗೆ ಅಂದರೆ ಲಕ್ಷ್ಮೀದೇವಿಯ ಮೂರು ರೂಪಗಳು ಭಾರ್ಯರಿಂದೊಡಗೂಡಿ ವಿಷ್ಣು ಬ್ರಹ್ಮ ರುದ್ರ ಮೂರು ರೂಪಗಳಿಂದ ಭಗವಂತ ತ್ರಿಗುಣಗಳಲ್ಲಿ ನೆಲೆಸಿದ್ದಾನೆ ಲಕ್ಷ್ಮೀದೇವಿ ಜೊತೆಗೆ ಲಕ್ಷ್ಮೀದೇವಿ ಶ್ರೀ ಭೂ ದುರ್ಗಾ ನಾಮಕ್ಕಳಾಗಿ ತ್ರಿಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಅವಳ ಜೊತೆಯಾಗಿರ್ತಕ್ಕಂಥ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪದಿಂದ ಲಕ್ಷ್ಮೀದೇವಿ ಜೊತೆಗೆ ಇರ್ತಾನೆ ಅದನ್ನು ತಿಳಿಸ್ತಾರೆ ಕಾರಣ ಕಾರ್ಯವಸ್ತುಗಳಲ್ಲಿ ಅಂತ ಕಾರ್ಯವಸ್ತುಗಳು ಕಾರಣ ವಸ್ತುಗಳು ಅಂಥೇಳಿ ಪರಮಾತ್ಮ ಕಾರಣ ವಸ್ತುಗಳಲ್ಲಿ ಹೇಗಿರ್ತಾನೆ ಹಾಗಣ ವಸ್ತುಗಳು ಯಾವ್ಯಾವುದು ಅಂದರೆ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಮೂಲ ಜಡ ಪ್ರಕೃತಿ ಅದಕ್ಕೆ ಲಕ್ಷ್ಮೀದೇವಿನ ಅಭಿಮಾನಿ ಮತ್ತು ಇಪ್ಪತ್ನಾಲ್ಕು ತತ್ವಗಳಲ್ಲೂ ಕೂಡ ವ್ಯಾಪ್ತನಾಗಿ ಇರ್ತಾನೆ ಭಗವಂತ ಅಂತ ಅಂದರೆ ಪ್ರ ಪ್ರವೃತ್ತಿ ಕಾರಣಗಳನ್ನು ತೆಕ್ಕೋಬೇಕು ಚೇತನರ ಪ್ರವೃತ್ತಿಗೆ ಪ್ರಕೃತಿ ತತ್ವ ಅಥವಾ ಅವ್ಯಕ್ತ ತತ್ವ ಮೊದಲಾಗಿರ್ತಕ್ಕಂಥ ಇಪ್ಪತ್ನಾಲ್ಕು ತತ್ವಗಳು ಎಲ್ಲ ಇಂದ್ರಿಯಗಳು ಮನಸ್ಸು ಕಾಲ ಅವ್ಯಕೃತಾಕಾಶ ವೇದಾದಿಗಳು ಎಲ್ಲವೂ ಕೂಡ ಕಾರಣಗಳೇ ಅದರ ಜೊತೆಗೆ ಜೀವನ ಅನಾದಿಯಿಂದ ಇರ್ತಕ್ಕಂಥ ಅವನ ಸ್ವಭಾವ ಜೀವನ ಅನಾದಿ ಕರ್ಮಗಳು ಎಲ್ಲವೂ ಕೂಡ ಕಾರಣಗಳೇ ಚೇತನರ ಉತ್ಪತ್ತಿಗೂ ಅಥವಾ ಸೃಷ್ಟಿಗೂ ಪ್ರಕೃತಿಯಾದಿ ಎಲ್ಲ ತತ್ವಗಳಿಗೂ ಕೂಡ ಕಾರಣಗಳು ತತ್ವಾಭಿಮಾನಿಗಳು ಚೇತನರ ಪ್ರವೃ ಪ್ರವೃತ್ತಿಗೆ ಕಾರಣವಾಗಿರುವಂಥದ್ದು ಚೇತನರ ಉತ್ಪತ್ತಿಗೂ ಕಾರಣ ಚೇತನನ ಪ್ರವೃತ್ತಿ ಅಥವಾ ಅವನಿಗೆ ಕಾರ್ಯದಲ್ಲಿ ದೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆ ಏನಿದೆಯಲ್ಲ ಅದರ ಅಭಿವ್ಯಕ್ತಿಗಾಗಿ ಚೇತನ ಅಥವಾ ಜೀವ ಕರ್ತ ಅಂದರೆ ಅವನು ಕೆಲಸ ಮಾಡ್ದ ಅನ್ನೋ ಕಂಡು ಕೂಡ ಅವನದೇನಿದ್ರು ಅಧೀನ ಕರ್ತೃತ್ವ ಪರಮಾತ್ಮನೇ ಸ್ವತಂತ್ರ ಕರ್ತೃ ಆದ್ದರಿಂದ ಚೇತನನೂ ಕೂಡ ಕಾರಣನೇ ಆಗಿರ್ತಕ್ಕಂಥವನು ಹೀಗೆ ಆ ಎಲ್ಲ ಕಾರಣ ವಸ್ತುಗಳಲ್ಲೂ ಕೂಡ ಭಗವಂತನ ವ್ಯಾಪ್ತಿ ಅನ್ನೋದಿದೆ ಈ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ ತತ್ವ ಮಹತ್ತತ್ವ ಅಹಂಕಾರ ತತ್ವ ಎಲ್ಲ ಇದೆಯಲ್ಲ ಅವುಗಳಿಂದ ಕ್ರಮವಾಗಿ ಮಹದಾದಿ ಇಪ್ಪತ್ನಾಲ್ಕು ತತ್ವಗಳಿಗೆ ಉಪಚಯ ಅಹಂಕಾರ ತತ್ವದಿಂದ ಪಂಚ ಪಂಚಕರ್ಮೇಂದ್ರಿಯ ಮತ್ತು ಮನಸ್ಸಿಗೆ ಉಪಚಯ ಅನ್ನೋದಾಗತ್ತೆ ಆದ್ದರಿಂದ ಈ ಪ್ರಕೃತಿ ಮೊದಲಾದವು ಕೂಡ ಕಾರಣಗಳು ಅಂತಲೇ ಕರ್ಸ್ಕೊತಾರೆ ಕಾರಣಗಳು ಅಂತಂದರೆ ಪ್ರವೃತ್ತಿ ಕಾರಣಗಳೂ ಹೌದು ಹೀಗೆ ಎಲ್ಲ ಜೀವ ಮತ್ತು ಜಡ ಎಲ್ಲವೂ ಕೂಡ ಪರಸ್ಪರ ಕಾರ್ಯ ಕಾರಣಭಾವ ಸಂಬಂಧದಿಂದ ಒಂದು ಇನ್ನೊಂದೊಡನೆ ಗಾಢವಾಗಿ ಹೆಣದಕೊಂಡಿರುವಂಥದ್ದು ದೇವರನ್ನು ಯಾವತ್ತೂ ಒಪ್ಪದೇ ಇರ್ತಕ್ಕಂಥ ಸಾಂಖ್ಯ ಮತದವರು ಏನು ಹೇಳ್ತಾರೆ ಅಂದರೆ ಜೇ ಚೇತನ ಆಗಲಿ ಜಡ ಆಗಲಿ ಯಾವುದೂ ಕೂಡ ಏಕಾಏಕಿಯಾಗಿ ಸ್ವತಂತ್ರವಾಗಿ ಇರಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಅವರ ವಾದ ಈ ಅಸ್ವತಂತ್ರ ಪದಾರ್ಥಗಳು ಹೇಗಿರ್ತಾವೆ ಅಂತ ಆ ಸಂಖ್ಯೆಯ ಮತ ಅನುಯಾಯಿಗಳು ಹೇಳ್ತಾರೆ ಅಂಧಪಂಗು ನ್ಯಾಯ ಅಂತ ಒಂದು ನ್ಯಾಯ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಅವರು ದೃಷ್ಟಾಂತವನ್ನು ಕೊಡ್ತಾರೆ ಸಂಖ್ಯರು ಕುರುಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಡಿಲಿಕ್ಕೆ ಸಾಧ್ಯ ಇದೆ ಹೆಳವ ಅಥವಾ ಕುಂಟ ಅವನಿಗೆ ನಡಿಲಿಕ್ಕಾಗಲ್ಲ ಆದರೆ ನೋಡಲಿಕ್ಕೆ ಶಕ್ತಿ ಇದೆ ಈ ಇಬ್ಬರೂ ಜೊತೆಗೆ ಸೇರಿಕೊಂಡ್ರೆ ನಡೆಯುವ ಕಾರ್ಯ ನೋಡುವ ಕಾರ್ಯ ಎರಡೂ ನಡೆಯುತ್ತೆ ಹಾಗೆ ಈ ಇಪ್ಪತ್ನಾಲ್ಕು ತತ್ವಗಳು ಅಥವಾ ಜಡ ಚೇತನ ಇದೆಲ್ಲ ಏನಿದೆಯಲ್ಲ ಏಕಾಂಗಿಯಾಗಿ ಯಾವ ಕಾರ್ಯವನ್ನು ಮಾಡಲಿಕ್ಕಾಗಲ್ಲ ಸ್ವತಂತ್ರವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಜೀವ ಜಡಗಳು ಅಂತ ಆ ಅಂಗು ನ್ಯಾಯದಿಂದ ಅವ್ರು ಹೇಳ್ತಾರೆ ಈಗ ಕುರುಡನಿಗೆ ನೋಡಲಿಕ್ಕಾಗಲ್ಲ ಆದರೆ ನಡಿಲಿಕ್ಕಾಗತ್ತೆ ಹೆಡವನಿಗೆ ನಡಿಲಿಕ್ಕಾಗಲ್ಲ ನೋಡೋಕ್ಕಾಗತ್ತೆ ಇಬ್ಬರೂ ಸೇರಿದ್ರೆ ನೋಡೋ ಕೆಲಸ ನಡೆಯೋ ಕೆಲಸ ಎರಡೂ ಆಗತ್ತಲ್ವ ಆ ರೀತಿಯಾಗಿ ಅಂತ ಆ ದೇವರನ್ನ ಯಾವತ್ತೂ ಒಪ್ಪದೇ ಇರತಕ್ಕಂಥ ಸಾಂಖ್ಯಮತಿಯ ಹೇಳುವಂಥದ್ದು ಆದರೆ ಮದುವೆ ಸಿದ್ಧಾಂತ ಹೇಳುವಂಥದ್ದೇನು ಅಂದರೆ ಅಸ್ವತಂತ್ರರಾಗಿರ್ತಕ್ಕಂಥ ಜೀವ ಮತ್ತು ಜಡಗಳು ಸ್ವತಃ ಜೊತೆ ಸೇರಲು ಸಾಧ್ಯವೇ ಇಲ್ಲ ಅವ್ರು ಹೇಳಿದಂತೆ ಆ ಜೀವ ಮತ್ತು ಜಡ ಎರಡೂ ಕೂಡ ಅಸ್ವತಂತ್ರರಾಗಿರ್ತಕ್ಕಂಥದ್ದು ಅದನ್ನು ಜೊತೆಗೆ ಸೇರಿಸ್ಬೇಕು ಅಂತ ಆದರೆ ಸ್ವತಂತ್ರನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಅವನೇ ಪರಮಾತ್ಮ ಸರ್ವೋತ್ತಮ ಆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಸತ್ವ ರಜ ತಮಾರೂಪ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ರೂಪದಿಂದ ಆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಜಡಗಳಲ್ಲೂ ಸಾತ್ವಿಕ ರಾಜಸ ತಾಮಸ ಜೀವರಲ್ಲೂ ಕೂಡ ಶ್ರೀ ಭೂ ದುರ್ಗಾ ಸಮೇತನಾಗಿ ಇದ್ದು ಆ ಜಡ ಚೇತನ ಒಂದಕ್ಕೊಂದು ಪರಸ್ಪರ ಸಂಬಂಧ ಕಾರ್ಯ ಕಾರಣ ಇದೆಲ್ಲ ಆಗಬೇಕು ಅಂತಾದರೆ ಭಗವಂತ ಇಷ್ಟು ರೂಪಗಳಿಂದ ಇರ್ತಾನೆ ಅಂತ ತಿಳಿಸ್ಲಿಕ್ಕೆ ಭಾರ್ಯರಿಂದೊಳಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರಿಯ ರೂಪಗಳಿಂದ ಪರಮಾತ್ಮ ಇರ್ತಾನೆ ಅಂತ ತಿಳಿಸ್ತಾರೆ ಹೀಗೆ ಶ್ರೀ ಭೂ ದುರ್ಗಾ ಸಮೇತನಾಗಿ ಆ ಜೀವರಲ್ಲೂ ಇರ್ತಾನೆ ಭಗವಂತ ಇದ್ದು ಅನ್ಯೋನ್ಯವಾಗಿರ್ತಕ್ಕಂಥ ಕಾರಣ ಕಾರ್ಯ ಸಂಬಂಧವನ್ನ ಗಂಟಾಕಿರೋದು ಭಗವಂತ ಇಲ್ಲದಿದ್ರೆ ಎಲ್ಲವೂ ಕೂಡ ಅತಂತ್ರವಾಗಿ ನಾಶ ಆಗಿ ಹೋಗ್ತಿತ್ತು ಹಾಗಾದ್ರೆ ಹೇಗಿದ್ದಾನೆ ಪ್ರೇರಕ ಪ್ರೇ ರೂಪಗಳಿಂದ ಒಂದು ಜೀವ ಒಂದು ಜಡ ಅಸ್ವತಂತ್ರವಾಗಿದ್ದರೆ ಅದು ಸ್ವತಃ ತಮ್ಮ ತಾವೇ ಒಟ್ಟು ಒಟ್ಟು ಮಾಡಿಕೊಂಡು ಒಟ್ಟಿಗೆ ಸಂಬಂಧವನ್ನು ಕಲ್ಪನೆ ಮಾಡೋದು ಸಾಧ್ಯ ಇಲ್ಲ ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಾದರೆ ಹಾಲಿದೆ ಅದು ಮೊಸರಾಗಬೇಕು ಆ ಹೆಬ್ಬಾಕ್ಲಿಕ್ಕೆ ಇಷ್ಟು ಮೊಸರು ಜೊತೆಗಿದೆ ಆದರೆ ಆ ಎರಡು ಪಕ್ಕಪಕ್ಕಿದ್ದರೆ ಮೊಸರಾಗೋದಿಲ್ಲ ಆ ಎರಡನ್ನೂ ಒಂದಕ್ಕೊಂದು ಮಿಶ್ರಣ ಸಮ ಮಾಡಿ ಅದನ್ನು ಒಳ್ಳೆಯ ಮೊಸರು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ ಕರ್ತ ಅವನೇ ಸರ್ವತಂತ್ರ ಸ್ವತಂತ್ರ ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಇದು ಸಿ ಮತದ ಸಿದ್ಧಾಂತದಲ್ಲಿ ಹೇಳುವಂಥದ್ದು ಆ ಸಾಂಖ್ಯ ಮತೀಯರೇನಿದಾರಲ್ಲ ಅವರು ದೇವರನ್ನೊಪ್ಪಲ್ಲಾದ್ರಿಂದ ಆ ಎರಡೂ ಜೀವ ಜನಗಳು ಕೂಡ ಅಂಧ ನ್ಯಾಯದಿಂದ ತಾನು ಒಟ್ಟಿಗೆ ಸೇರತ್ತೆ ಸೇರಿ ಏನು ಕೆಲಸ ಬೇಕೋ ಅದನ್ನು ಮಾಡತ್ತೆ ಅಂತ ಅವ್ರ ವಾದ ಅದು ಅದರದು ಸರಿಯಲ್ಲ ಪರಮಾತ್ಮನೇ ಪ್ರೇರಕ ಪ್ರೇರ್ಯ ಅಂತ ಎರಡು ರೂಪಗಳಿಂದ ಆ ಕಾರ್ಯಕಾರಣ ವಸ್ತುಗಳಲ್ಲಿ ಇರ್ತಾನೆ ಪ್ರೇರಕವಾಗಿರ್ತಕ್ಕಂಥ ಕಾರಣವಸ್ತುವಿನಲ್ಲಿ ಪ್ರೇರಕ ರೂಪದಿಂದನೇ ಇರ್ತಾನೆ ಪ್ರೇರ್ಯವಾಗಿರ್ತಕ್ಕಂಥ ಪ್ರವೃತ್ತಿ ಕಾರ್ಯದಲ್ಲಿದ್ದು ತಾನೇ ಪ್ರೇರ್ಯ ಅಂತ ಕರೆಸ್ಕೊತಾನೆ ತದ್ರೂಪ ತದಾಕಾರ ತತ್ ಶುದ್ಧವಚನಾಗಿ ಇರ್ತಾನೆ ಆದ್ದರಿಂದ ಏನಾಯಿತು ಪ್ರೇರಕನೂ ಅವನೇ ಪ್ರೇರ್ಯನೂ ಅವನೇ ಪ್ರೇರ್ಯ ಅಂದ ಪ್ರೇರ್ಯ ರೂಪ ಅಂದರೆ ಪ್ರೇರಣೆ ಮಾಡ್ತಕ್ಕಂಥ ರೂಪಕ್ಕೆ ಪ್ರೇರಿಯ ರೂಪ ಅಂತ ಪ್ರೇರಕ ರೂಪ ಅಂತ ಹೇಳಿದ್ರೆ ಪ್ರೇರಣೆಗೆ ಒಳಪಡ್ತಕ್ಕಂಥ ರೂಪಕ್ಕೆ ಪ್ರೇರಕ ರೂಪ ಹೀಗೆ ಭಗವಂತನೇ ಪ್ರೇರ್ಯ ಪ್ರೇರಕನಾಗಿ ಇರ್ತಾನೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಪಟತಂತುಗಳ ಓಲಿದ್ದೋನ್ ಅವನೇ ಲೀಲೆಯಿಂದ ಪ್ರೇರ್ಯನೂ ಆಗ್ತಾನೆ ಪ್ರೇರಕನೂ ಆಗ್ತಾನೆ ಪ್ರೇರ್ಯ ಪ್ರೇರಕ ಹೆಸರಿನಿಂದನೇ ಕರೆಸ್ಕೊತಾನೆ ಭಗವಂತ ಭಗವಂತ ಕಾರಣ ಮತ್ತು ಕಾರ್ಯವಸ್ತುಗಳಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ರೂಪದಿಂದ ಇರಬೇಕಾದ ಇಲ್ಲ ಆದರೆ ಎರಡೂ ವಸ್ತುಗಳಲ್ಲಿ ಕಾರ್ಯಕಾರಣ ಸಂಬಂಧ ಉಂಟುಮಾಡುವಂಥ ಕಾರ್ಯಕ್ಕೆ ಪರಮಾತ್ಮ ಇರ್ತಾನೆ ಈಗ ನಮ್ಮೊಂದು ಪ್ರಶ್ನೆ ಏನು ಅಂದರೆ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥವನು ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವೋತ್ತಮ ಸರ್ವತ್ರ ವ್ಯಾಪ್ತ ಇಷ್ಟೆಲ್ಲ ಆಗಿರ್ತಕ್ಕಂಥ ಪರಮಾತ್ಮ ವೈಕುಂಠದಲ್ಲೋ ಶ್ವೇತದ್ವೀಪದಲ್ಲೋ ಅನಂತಾಸನದಲ್ಲೋ ಎಲ್ಲೋ ಇದ್ದು ದೂರದಿಂದನೇ ಈ ಕಾರ್ಯವನ್ನು ಮಾಡ್ಬೋದಾಗಿತ್ತು ಇದು ಸಾಧ್ಯ ಇಲ್ವಾ ಅಂದರೆ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಪ್ರೇರ್ಯ ಪ್ರೇರಕ ರೂಪಗಳಿಂದ ಕಾರ್ಯವನ್ನ ಸಾಧಿಸಬೇಕು ಅಂತ ಆದರೆ ವಸ್ತುಗಳು ದೂರ ಇದ್ದರೂ ಅವನಿಗೆ ಏನು ತೊಂದರೆ ಇಲ್ಲ ಯಾಕಂದ್ರೂ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಅಥವಾ ವಸ್ತುಗಳೇ ಇಲ್ಲದೇ ಇದ್ದರೂ ಕೂಡ ಅವನಿಗೆ ಸಮಸ್ಯೆ ಇಲ್ಲ ಇಚ್ಛಾ ಮಾತ್ರ ಪ್ರಭುವ ಸೃಷ್ಟಿ ತನಗೇನು ಬೇಕೋ ಅದನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ ಅದೇ ರೀತಿಯಾಗಿ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಬಲ್ಲ ಸಾಮರ್ಥ್ಯ ಇರತಕ್ಕಂಥವನು ಭಗವಂತ ಹಾಗಾದ್ರೆ ಆದರೂ ಕೂಡ ಯಾಕೆ ವಸ್ತುಗಳಲ್ಲೇ ತಾನೆ ಪ್ರೇರಕ ಪ್ರೇರ ರೂಪಗಳಿಂದ ಅಂತ ಕೇಳಿದ್ರೆ ಸ್ವ ಇಚ್ಛೆ ಭಗವಂತನ ಸಂಕಲ್ಪ ಅದು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಆದರೆ ಆಕಾಶದಂತೆ ಒಂದೇ ರೂಪದಿಂದ ಅಲ್ಲ ಬಹುಶ್ಯಂ ಪ್ರಜಾಯೇಯ ಅನಂತ ರೂಪವನ್ನು ತಗೋತೀನಿ ಅನ್ನೋದು ಭಗವಂತನ ಸಂಕಲ್ಪ ಭಗವಂತನ ವೈಭವ ಅನಂತ ರೂಪಗಳು ಕೂಡ ಶ್ರೀ ಭೂ ದುರ್ಗಾ ಸಹಿತವಾಗಿಯೇ ಇರತಕ್ಕಂಥದ್ದು ಅದಕ್ಕೆ ಭಾರ್ಯರಿಂದೊಳಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಿಕ ಪ್ರೇರೂಪಗಳಿಂದ ಪರಮಾತ್ಮೆ ಇರ್ತಾನೆ ಅಂತ ತಿಳಿಸಿದ್ರು ಹೇಗಿರ್ತಾನೆ ಅಂದರೆ ಪಟ ತಂತುಗಳ ಓಲಿದ್ದು ಅಂತ ದುಷ್ಟಾಂತವನ್ನು ಕೊಡ್ತಾರೆ ಪಟ ಅಂದರೆ ವಸ್ತ್ರ ತಂತು ಅಂದರೆ ದ್ವಾರ ಅಥವಾ ನೂಲು ಇವೇ ಕಾರ್ಯ ಮತ್ತು ಕಾರಣಗಳು ನೂಲುಗಳು ಕಾರಣ ಬಟ್ಟೆ ಅನ್ನೋದು ಕಾರ್ಯ ಕಾರ್ಯೇಣ ಕಾರಣಂ ಅವಗತಂಭವತಿ ಅಂತ ಶಾಸ್ತ್ರ ತಿಳಿಸುತ್ತೆ ಬಟ್ಟೆಯನ್ನು ನೋಡಿದಾಗ ಇದು ನೂಲಿನಿಂದ ಆಗಿದೆ ಇದು ಸಾಮಾನ್ಯ ಜ್ಞಾನ ಎಂತಹ ನೂಲಿನಿಂದ ಬಟ್ಟೆ ತಯಾರಾಗಿದೆ ಅದು ರೇಷ್ಮೆಯೋ ಸಿಂಥೆಟಿಕ್ಕೋ ಹತ್ತಿ ವಸ್ತ್ರವೋ ಅದು ಆಮೇಲೆ ಇದು ವಿಶೇಷ ಜ್ಞಾನ ಹೀಗೆ ಕಾರ್ಯೇಣ ಕಾರಣಂ ಅವಗತಂಭವತಿ ಅಂತ ಬಟ್ಟೆ ಅನ್ನೋದು ಕಾರ್ಯ ನೂಲು ಅನ್ನೋದು ಕಾರಣ ಈ ಬಟ್ಟೆಯಲ್ಲಿ ನೂಲು ಎಲ್ಲ ಕಡೆ ವ್ಯಾಪಿಸಿದೆ ಒಂದು ಬಟ್ಟೆ ತಯಾರಾಗಬೇಕು ಅಂತಾದರೆ ಮಗ್ಗದಲ್ಲಿ ನೋಡ್ತೀವಿ ಉದ್ದ ಅಡ್ಡ ಹೀಗೆ ಹೆಣೆ ಹೆಣಿತಾರೆ ಅದು ಬಂದ ಬಿಗಿಯಾಗುವ ರೀತಿಯಲ್ಲಿ ಹೆಣೆದು ಆ ವಸ್ತ್ರ ಗಟ್ಟಿ ಮುಟ್ಟೆ ಆಗೋಂಗೆ ಚಳಿ ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಜೀವನಿಗೆ ಮಾನಸಂರಕ್ಷಣೆ ಇತ್ಯಾದಿ ಎಲ್ಲ ಆಗಬೇಕು ಅಂತಾದರೆ ಪರಮಾತ್ಮನೇ ಪ್ರೇರ್ಯ ಪ್ರೇರಕನಾಗಿ ಆ ರೂಪಗಳಲ್ಲಿ ಇರ್ತ ವಸ್ತುಗಳಲ್ಲಿ ಇರ್ತಾನೆ ಅಧಶ್ಚಮೌಲ್ಯ ನನುಸಂತತಾನಿ ಅಂತ ಈ ನೂಲುಗಳು ಪರಸ್ಪರ ಉದ್ದ ಮತ್ತು ಅಡ್ಡ ಹಾಗೆ ಪರಸ್ಪರ ಹೆಣದ್ಕೊಂಡಿರೋಂಥದ್ದು ಆಗ ವಸ್ತ್ರ ಅನ್ನೋದು ತಯಾರಾಗತ್ತೆ ನೂಲುಗಳನ್ನು ಬೇರೆ ಮಾಡಿ ಕಿತ್ತು ಎಳೆದ್ರೆ ಬಟ್ಟೆ ಅನ್ನೋದಿಲ್ಲ ಅದರಿಂದ ಏನಾಯಿತು ನೂಲೆ ಬಟ್ಟೆ ಬಟ್ಟೆನೇ ನೂಲು ಅಂದರೆ ನೂಲಿನಿಂದ ಆಗಿರ್ತಕ್ಕಂಥದ್ದು ಬಟ್ಟೆ ಅಥವಾ ತಂತು ಧಾರ ಏನು ಹೇಳಿ ಆದರೆ ನೂಲು ಮಾಡತಕ್ಕಂಥ ಕೆಲಸ ಬಟ್ಟೆಯಿಂದ ಆಗಲ್ಲ ನೂಲಿನಿಂದ ಹೂ ಕಟ್ತೀವಿ ಬೇರೆ ಎಲ್ಲೋ ಅದನ್ನು ಕಟ್ಟಲಿಕ್ಕೆ ಉಪಯೋಗಿಸ್ತೀವಿ ಆ ಕೆಲಸ ಬಟ್ಟೆಯಿಂದ ಆಗಲ್ಲ ಬಟ್ಟೆಯ ಕೆಲಸ ನೂಲಿನಿಂದ ಆಗಲ್ಲ ಬಟ್ಟೆಯಿಂದ ಇದುವರೆಗೆ ಹೇಳ್ದಂಗೆ ಚಳಿ ಬಿಸಿಲು ಮಳೆ ಗಾಳಿ ಗಾಳಿಯಿಂದ ರಕ್ಷಣೆಯನ್ನು ಪಡಿತೀವಿ ಮಾನ ಸಂರಕ್ಷಣೆಯು ಕೂಡ ಬಟ್ಟೆಯಿಂದ ಆಗ್ತಾ ಇದೆ ಆ ಬಟ್ಟೆ ಬದಲಿಗೆ ನೂಲಿನಿಂದ ಎಷ್ಟೆಲ್ಲ ಕಾರ್ಯ ಮಾಡಲಿ ಅದು ಸಾಧ್ಯ ಇಲ್ಲ ಆ ಒಂದಕ್ಕೊಂದು ಸಂಬಂಧವನ್ನು ಕಲಿಸ್ ಅದರಿಂದ ಜೀವನಿಗೆ ಅನುಕೂಲ ಆಗಲಿ ಅಂತ ತಾನೇ ಪ್ರೇರೇ ಪ್ರೇರಕ ಭಗವಂತ ಇರ್ತಾನೆ ಈಗ ನಮ್ಮ ಪ್ರಶ್ನೆ ಏನು ಅಂದರೆ ನೂಲಿನ ಕೆಲಸ ಬಟ್ಟೆಯಿಂದ ಆಗೋಲ್ಲ ಬಟ್ಟೆಯ ಕೆಲಸ ನೂಲಿನಿಂದ ಆಗಲ್ಲ ಅಂತ ಆದಮೇಲೆ ಅಲ್ಲಿರ್ತಕ್ಕಂಥ ಭಗವಂತನ ರೂಪಗಳು ಕೂಡ ಪಟತಂತುಗಳ ಓಲ್ ಅಂದರೆ ಯಾವ ಉಪಯೋಗಕ್ಕೂ ಬದೇ ಇದ್ದಂಗೆ ಇದೆಯಾ ಅಂತಂದರೆ ಆ ರೀತಿಯಲ್ಲ ಕೇವಲ ಆಕಾರದ ದೃಷ್ಟಿಯಿಂದ ನೂಲು ಯಾವ ಆಕಾರದಲ್ಲಿತ್ತು ಅಲ್ಲಿ ನೂಲಿನ ರೂಪದಲ್ಲೇ ಭಗವಂತ ಇರ್ತಾನೆ ಬಟ್ಟೆ ಯಾವ ಆಕಾರಕ್ಕೆ ಸಿದ್ಧ ಆಯಿತು ಆ ಬಟ್ಟೆಯಲ್ಲಿ ಆ ಬಟ್ಟೆಯ ಆಕಾರದಿಂದಲೇ ಭಗವಂತ ಇರ್ತಾನೆ ಹೀಗೆ ಆಕಾರದ ದೃಷ್ಟಿಯಿಂದ ಪಟತಂತುಗಳ ಓಲಿದ್ದು ಅಂತ ಈ ರೀತಿಯಾಗಿ ಹೇಳಿದ್ದೆ ಹೊರತು ಅನ್ಯ ವಿಷಯ ಅಲ್ಲ ನೂಲು ಬಟ್ಟೆಯಾದಾಗ ತಾನೂ ಬಟ್ಟೆಯ ಆಕಾರದಲ್ಲಿ ಆ ಬಟ್ಟೆ ಒಳಗೆ ಇರ್ತಾನೆ ಆ ಬಟ್ಟೆಯಿಂದ ಆ ಜೀವನಿಗೆ ಆಗ್ತಕ್ಕಂಥ ಕಾರ್ಯಗಳನ್ನು ಅನುಗ್ರಹ ಮಾಡ್ತಾನೆ ಹಿಂದಿ ಇದ್ದ ಮೊದಲು ಬಟ್ಟೆ ನೇಯೋದಕ್ಕಿಂತ ಮುಂಚೆ ಇರ್ತಕ್ಕಂಥ ನೂಲಿನ ಆಕಾರದ ರೂಪಕ್ಕೂ ಬಟ್ಟೆ ಆಕಾರದ ಅಲ್ಲಿರ್ತಕ್ಕಂಥ ಆ ಪ್ರೇರಿಯ ರೂಪಕ್ಕೂ ಕಿಂಚಿದ್ದು ಭೇದ ಇಲ್ಲ ಆ ಚಿಂತನೆ ಬರೇ ಭೇದ ಇಲ್ಲ ಅಷ್ಟೇ ಅಲ್ಲ ಆ ರೂಪಗಳ ಶಕ್ತಿ ಸಾಮರ್ಥ್ಯದಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಅನ್ನೂ ಸರ್ವತಾ ಇಲ್ಲ ಕಾರ್ಯಕಾರಣ ಸಂಬಂಧವೂ ಇಲ್ಲ ಒಂದು ರೂಪದಿಂದ ಇನ್ನೊಂದು ಲೀಲೆಯಿಂದ ಹೊರಗೆ ಬರುತ್ತಷ್ಟೇ ಆಮೇಲೆ ಕಾರ್ಯ ಮುಗಿದ ಮೇಲೆ ಮತ್ತೋಗಿ ಅದೇ ರೀತಿಯಾಗಿ ಮೂಲ ರೂಪದಲ್ಲಿ ಸೇರಿಕೊಳ್ಳುತ್ತೆ ಈ ರೀತಿಯಾಗಿ ಅನೇಕ ರೂಪಗಳನ್ನು ತಗೊಳ್ಳೋದು ಭಗವಂತನಿಗೆ ಒಂದು ವಿಹಾರ ಅಂತ ಶಾಸ್ತ್ರ ಹೇಳುತ್ತೆ ಉಪಾಸಕರಿಗೆ ಅನಂತ ರೂಪಗಳ ಚಿಂತನೆ ಮಾಡೋದಕ್ಕೆ ಸಾಧ್ಯ ಮಹಾಲಕ್ಷ್ಮಿಗೆ ಆ ಭಗವಂತನ ಅನಂತ ರೂಪಗಳನ್ನು ನೋಡಿ ನಿತ್ಯನೂತನ ಅಂತ ಉಪಾಸನೆಯನ್ನು ಮಾಡ್ತಾನೆ ಸೋಯಂ ವಿಹಾರ ಇಹ ಸ್ವಭಾವ ಸಂಭೂತೆಯೇ ಭವತಿ ಭೂತಿ ಆ ಒಂದು ರೂಪದಿಂದ ಅನಂತ ರೂಪಗಳು ಬರೋದು ಮತ್ತೆ ವಾಪಸ್ ಅನಂತ ರೂಪಗಳೆಲ್ಲ ಹೋಗಿ ಅಮೂಲ ರೂಪದಲ್ಲಿ ಲೀನ ಆಗೋದು ಇದಕ್ಕೆ ದೃಷ್ಟಾಂತವನ್ನ ಕೊಡ್ತಾರೆ ಸೂರ್ಯ ಕಿರಣಗಳಂತೆ ತನ್ನಯ್ಯ ವೀರ್ಯದಿಂದಲೇ ಕೊಡತಕೊಳ್ತೀಹ ಸೂರ್ಯನ ಕಿರಣಗಳು ಸೂರ್ಯೋದಯ ಕಾಲದಲ್ಲಿ ಸೂರ್ಯಮಂಡಲದಿಂದ ಹೊರಗೆ ಬಂದು ಜಗತ್ತೆಲ್ಲ ಪಸರಿಸುತ್ತೆ ಸೂರ್ಯಾಸ್ತ ಆದಮೇಲೆ ತಿರುಗಿ ಹೋಗಿ ಅವನಲ್ಲೇ ಲೀನವಾಗಿ ಅವನನ್ನೇ ಸೇರ್ಕೊಳ್ಳುತ್ತೆ ಅದೇ ರೀತಿಯಾಗಿ ಭಗವಂತನ ಪ್ರೇರ್ಯ ಪ್ರೇರಕ ರೂಪಗಳು ಕೂಡ ಸೃಷ್ಟಿಕಾಲದಲ್ಲಿ ಹೊರಗೆ ಬರುತ್ತೆ ಕೊನೆಗೆ ಲಯ ಕಾಲದಲ್ಲಿ ಮೂಲ ಹೋಗಿ ಅಲ್ಲಿ ಏನೇ ಆಗತ್ತೆ ಹೇಗೆ ಸೂರ್ಯನ ಕಿರಣಗಳು ಉದಯಾಸ್ತ ಉದಯಾದಾಗ ಹೊರಗೆ ಬರೋದು ಲಯಕಾಲದಲ್ಲಿ ಅಸ್ತ ಕಾಲದಲ್ಲಿ ಮತ್ತು ಹೋಗಿ ಮೂಲ ರೂಪದಲ್ಲಿ ಅದೇ ರೀತಿಯಾಗಿ ಸೃಷ್ಟಿಕಾಲದಲ್ಲಿ ಪರಮಾತ್ಮನಿಂದ ಅನಂತ ರೂಪಗಳ ಅಭಿವ್ಯಕ್ತಿ ಲಯಕಾಲದಲ್ಲಿ ಎಲ್ಲ ಹೋಗಿ ಮತ್ತೆ ಮೂಲ ರೂಪದಲ್ಲಿ ಅದೇ ರೀತಿಯಾಗಿ ಭಗವಂತ ಸೃಷ್ಟಿಕಾಲದಲ್ಲಿ ತನ್ನ ಉದರದಿಂದ ಇಡೀ ಪ್ರಪಂಚವನ್ನೇ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಹೊರಗೆ ಹಾಕ್ತಾನೆ ಲಯಕಾಲದಲ್ಲಿ ಮತ್ತೆ ಇಡೀ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಜೋಪಾನವಾಗಿ ಇಡ್ತಾನೆ ಅದನ್ನೇ ತಿಳಿಸ್ತಾರೆ ಸೂರ್ಯ ದಿ ಸೂರ್ಯ ಕಿರಣಗಳಂತೆ ತನ್ನಯ್ಯ ವೀರ್ಯದಿಂದಲೇ ಕೊಡತ ಕೊಡತೀಯ ಅಂತ ಪ್ರೇರಕ ಆ ಪ್ರೇರಿಯ ರೂಪಗಳನ್ನು ಹೊರಗೆ ತಂದು ಪ್ರೇರ್ಯ ವಸ್ತುಗಳಲ್ಲಿ ಇಡ್ತಾನೆ ಜೀವರ ಸ್ವಭಾವದಲ್ಲೂ ಒಂದು ಪ್ರೇರಕ ರೂಪ ಇರುತ್ತಲ್ಲ ಆ ರೂಪದಿಂದ ಪ್ರೇರ್ಯವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಆಯಾ ಜೀವನ ಸ್ವರೂಪಯೋಗ್ಯತೆಯಂತೆ ಉಂಟು ಮಾಡುವಂಥ ಸಂದರ್ಭದಲ್ಲಿ ಆ ಪ್ರವೃತ್ತಿಯೊಳಗೆ ತನ್ನ ಪ್ರೇರ್ಯ ರೂಪವನ್ನು ಇಡ್ತಾನೆ ಆ ಕ್ಯಾರೆ ಮುಗಿದ ತಕ್ಷಣ ಏನು ಮಾಡ್ತಾನೆ ಅದರಲ್ಲಿರ್ತಕ್ಕಂಥ ಪ್ರೇರ್ಯ ರೂಪ ಪ್ರೇರಕ ರೂಪದಲ್ಲಿ ಸೇರಿ ಒಂದಾಗುವಂತೆ ಮಾಡ್ತಕ್ಕಂಥ ಭಗವಂತನೇ ನಮ್ಮ ಅನುಭವದಲ್ಲಿ ಭಗವಂತನ ಈಲೀಳೆ ಪ್ರತ್ಯಕ್ಷ ಗೋಚರ ಅಲ್ಲ ಜೀವ ಸ್ವಭಾವದಿಂದಲೇ ಪೂರ್ವ ಕರ್ಮಾನುಸಾರ ಪ್ರವೃತ್ತಿಯನ್ನು ಮಾಡ್ತಾನೆ ಅಂತ ತಿಳ್ಕೊತೀವಿ ಇದು ಭಗವಂತನೇ ಮಾಡಿಸುವಂಥದ್ದು ಸೂರ್ಯಕಿರಣಗಳು ನಾಲ್ಕು ತಿಂಗಳ ಕಾಲ ಮಳೆಯನ್ನು ಕೊಡ್ತಾವೆ ಎಂಟು ತಿಂಗಳ ಕಾಲ ಮತ್ತೆ ಮಳೆಯ ನೀರನ್ನು ವಾಪಸ್ ಹೀರಿಕೊಂಡು ಸಂಗ್ರಹ ಮಾಡಿ ಇಟ್ಕೊಂಡಿರ್ತವೆ ಆಮೇಲೆ ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ಮೇಘದಲ್ಲಿ ಸೇರಿಸ್ತಾರೆ ಆಮೇಲೆ ವಾಯುದೇವರ ಮೂಲಕ ಮತ್ತೆ ಮಳೆಯನ್ನು ಆಯಾ ನದಿ ಪಾತ್ರದ ನೀರು ಆಯಾ ನದಿ ಪಾತ್ರಕ್ಕೆ ಬರುವಂಥ ವ್ಯವಸ್ಥೆ ಅನ್ನೋದು ಇಷ್ಟೆಲ್ಲ ಆಗ್ತಕ್ಕಂಥದ್ದು ಆದರೆ ಈ ಯಾವ ಕಾರ್ಯವೂ ಕೂಡ ಪ್ರತ್ಯಕ್ಷವಾಗಿ ನಮಗೆ ಗೋಚರ ಆಗೋದಿಲ್ಲ ಅದೇ ರೀತಿಯಾಗಿ ಸೂರ್ಯಕಿರಣಗಳು ಶರೀರದ ಎಪ್ಪತ್ತೆರಡು ಅಂದರೆ ಮೂವತ್ತಾರು ಸಾವಿರ ಇಡಾನಾಡಿಗಳು ಮೂವತ್ತಾರು ಸಾವಿರ ಪಿಂಗಳ ಅಂತ ಏನು ಕರಿತೀವಿ ಅಲ್ಲಿದ್ದು ಶರೀರವನ್ನ ಕಾಪಾಡ್ತಾ ಇದೆ ಆ ಜೀವನಿಗೆ ಅಂತ್ಯಕಾಲ ಸಮೀಪ ಬಂದಾಗ ಶರೀರ ಪತನಕ್ಕೆ ಕಾರಣ ಆಗುವಂತೆ ಆ ಎಲ್ಲ ಸೂರ್ಯನ ಶಕ್ತಿ ಅನ್ನೋದು ವಾಪಸು ಮತ್ತೆ ಹೋಗಿ ಸೂರ್ಯನನ್ನು ಲೀನವಾಗ್ತಕ್ಕಂಥದ್ದು ಹೀಗೆ ಪರಮಾತ್ಮ ಸೂರ್ಯಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತಾ ಕೊಡುತ್ತೀಹ ಅವನೇ ಪ್ರೇರ್ಯನೂ ಹೌದು ಅವನೇ ಪ್ರೇರಕನೂ ಹೌದು ಸೂರ್ಯಕಿರಣಗಳು ಹೃದಯದಲ್ಲಿ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡಿ ಕಾಪಾಡುವಂತೆ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ ಅನುಗ್ರಹ ಮಾಡ್ತಾನೆ ವಿನಾಶಕಾಲದಲ್ಲಿ ದುರ್ಬುದ್ಧಿ ಪ್ರೇರಕನು ಅವನೇ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಅದಕ್ಕೆ ಮಹಾಭಾರತದ ದೃಷ್ಟ ಹೇಳೋದಾದರೆ ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗ ದುಶಾಸನೇ ಜೀವ ಯೋಗ್ಯತೆ ಅಧಮ ಯೋಗ್ಯತೆ ನೀಚ ಅವನು ಪ್ರಾಚೀನ ದುಷ್ಕರ್ಮಕ್ಕೆ ಸರಿಹೊಂದುವಂತೆ ಅವನಲ್ಲಿ ಪ್ರೇರಕ ರೂಪದಿಂದ ಇದ್ದು ದುರ್ಬುದ್ಧಿಯನ್ನು ಪ್ರೇರಣೆ ಮಾಡಿದ್ರೆ ಶ್ರೀ ಕೃಷ್ಣ ಪರಮಾತ್ಮ ದ್ರೌಪದಿಯ ವಸ್ತ್ರಾಪಹಾರ ಮಾಡುವಂತೆ ಈ ವಸ್ತ್ರಾಪಹರಣ ಪ್ರವೃತ್ತಿ ಅನ್ನೋದೇ ಕಾರ್ಯ ಆಗಿದೆ ಪ್ರವೃತ್ತಿ ಕಾರ್ಯ ಈ ಪ್ರವೃತ್ತಿಯಲ್ಲಿ ಈ ಕಾರ್ಯದಲ್ಲಿ ಪ್ರೇರ್ಯ ರೂಪದಿಂದ ಇದ್ದು ಅದನ್ನು ಸಾಧಿಸ್ತವನು ಪರಮಾತ್ಮನೇ ಅದೇ ರೀತಿಯಾಗಿ ದ್ರೌಪದಿ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತೆ ಯಾಕಂದರೆ ಉತ್ತಮ ಸ್ತ್ರೀ ಸಾಕ್ಷಾತ್ ಭಾರತೀ ದೇವಿ ಅವತಾರ ದ್ರೌಪದಿಯ ಜೀವ ಯೋಗ್ಯತೆ ಪ್ರಾಚೀನ ಸುಕರ್ಮ ಆ ಎಲ್ಲ ಕಾರಣದಿಂದ ಪ್ರೇರ ಪ್ರೇರಕರೂಪದಿಂದ ಪರಮಾತ್ಮ ತಾನೇ ನಿಂತು ಹಾ ಕೃಷ್ಣ ದ್ವಾರಕಾವಾಸಿನಂತ ಅವಳು ಸ್ತೋತ್ರ ಮಾಡುವಂತೆ ಮಾಡಿ ತಾನು ಕೇಳಿ ಪ್ರೇರ್ಯ ರೂಪದಿಂದ ತಾನೇ ಅವಳಿಗೆ ನಿಂತು ಸುಬುದ್ಧಿಯನ್ನು ಕೊಟ್ಟು ಅವಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವಂತೆ ಪ್ರವೃತ್ತಿಯನ್ನು ಮುಟ್ಟಿಸಿದ ನಂತರ ಆ ವಸ್ತುವಿನಲ್ಲಿ ಪ್ರೇರಕ ರೂಪದಿಂದ ತಾನೇ ನಿಂತು ಕಾರ್ಯ ಅಂದ್ರೆ ಅಕ್ಷಯಾಂಬರವನ್ನು ಕೊಟ್ಟ ಇದು ಕಾರ್ಯ ಅಕ್ಷಯಾಂಬರ ಸೃಷ್ಟಿಯನ್ನು ಮಾಡಿದ ಭಗವಂತ ಆದರೆ ತಾನು ತನ್ನ ದರ್ಶನವನ್ನು ಕೊಡಲಿಲ್ಲ ಆದರೆ ದ್ರೌಪದಿಯ ಮಾನ ಸಂರಕ್ಷಣೆಯನ್ನು ಮಾಡ್ದ ಅದೇ ರೀತಿಯಾಗಿ ಜೂಜಾಟದ ಸಂದರ್ಭದಲ್ಲಿ ಹಸ್ತಿನ ಅವಧಿಯಲ್ಲಿ ಕೃಷ್ಣ ಇರಲಿಲ್ಲ ಆದರೆ ಅಕ್ಷಯಾಂಬರ ಯಾವಾಗ ಸೃಷ್ಟಿಯಾಯ್ತೋ ಅವನು ಜ್ಞಾನಿಗಳಿಗೆ ಆಗಿದ್ದ ಜ್ಞಾನಿ ಗೋಚರನಾಗಿರ್ತಕ್ಕಂಥವ್ರು ಭಗವಂತ ಇದನ್ನೇ ಗೀತೆ ಹೇಳುತ್ತೆ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಿ ಚಕ್ಷುಷ ಅಜ್ಞಾನಿಗಳಿಗೆ ಭಗವಂತನ ಇರುವಿಕೆಯ ಪರಿಚಯವೂ ಇರೋಲ್ಲ ಅದನ್ನು ನಂಬೋದೂ ಇಲ್ಲ ಜ್ಞಾನಿಗಳು ಇಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯ ಆಗಬೇಕು ಅಂತ ಆದರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ ಮನೆಯೇ ಈ ಪರಿಯ ಸ್ವಭಾಗ ಇನ್ನಾವಧ ದೇವರಲ್ಲಿ ಕಾಣೆ ಈ ರೀತಿಯಾಗಿ ಅದನ್ನೇ ದಾಸರು ಹೇಳ್ತಾರೆ ಅನಾರ್ಯರಿಗೆ ಗೋಚರಿಕೋದೇನೋ ಅನಾರ್ಯರು ಅಂತ ಹೇಳಿದ್ರೆ ನಾಸ್ತಿಕರು ದೇವರನ್ನು ನಂಬದೇ ಇರ್ತಕ್ಕಂಥವ್ರು ಒಪ್ಪದೇ ಇರ್ತಕ್ಕಂಥವ್ರು ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಷ್ಟಾಚಾರ ಸಂಪ್ರದಾಯ ಪರಂಪರೆ ಯಾವ ಮಾಹಿತಿಯೂ ಇಲ್ಲದೆ ಇರ್ತಕ್ಕಂಥವ್ರು ಇದು ಇಂಥ ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆ ಅವರಿಗೆ ತೋರೋದೇ ಇಲ್ಲ ಗೋಚರ ಆಗೋದೇ ಇಲ್ಲ ಅದೇ ಭಗವಂತನಲ್ಲಿ ಭಗವದ್ ಭಕ್ತಿಯರಲ್ಲಿ ಭಗವದ್ ಭಕ್ತರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಅನುಸಂಧಾನವನ್ನು ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಜ್ಞಾನಿಗಳಿಗೆ ಶಿಷ್ಟರಿಗೆ ಪದೇ ಪದೇ ಭಗವಂತನ ಅಚಿತ್ಯೆ ಅದ್ಭುತ ಮಹಿಮೆಗಳ ದರ್ಶನ ಅನುಭವಕ್ಕೆ ಬರ್ತನೇ ಇರುತ್ತೆ ಅದೇ ಅನಾರ್ಯರು ನಾಸ್ತಿಕರೇನಿದ್ದಾರೆ ಅವರು ಇದು ಮೂಢನಂಬಿಕೆ ಅಂಥೇಳಿ ಅವರಿಗೆ ಭಗವಂತನ ಈ ರೀತಿಯಾಗಿರ್ತಕ್ಕಂಥ ಅಚಿಂತೆ ಅದ್ಭುತ ಮಹಿಮೆಯಾಗಲಿ ಲೀಲೆ ಆಗಲಿ ಎಂದೂ ಗೋಚಾರ ಆಗೋದಿಲ್ಲ ಆದ್ದರಿಂದ ಇಂಥದ್ದನ್ನು ಅನಾವಿಷ್ಕುರುವನ್ ಅನ್ವಯ ಅಂತ ನಾಸ್ತಿಕರಿಗೆ ಭಗವಂತನ ಇಂತ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮಹಿಮೆಯನ್ನು ಎಂದೂ ಹೇಳಬಾರದು ಅನ್ನೋದನ್ನು ಮೊದಲಿಗೆ ನಮಗೆ ಸಂಧಿಸೂಚನೆಯನ್ನು ಮಾಡ್ತಾರೆ ಪರಮ ಭಗವದ್ ಭಕ್ತರು ಇದನ್ನು ವೇದ ಮಂತ್ರವು ಕೂಡ ಹೇಳ್ತಾ ಇದೆ ಅನಾರ್ಯರಿಗೆ ಕಪಟಿಗಳಿಗೆ ದೂರ್ತರಿಗೆ ನನ್ನನ್ನು ಉಪದೇಶ ಮಾಡಬೇಡ ಅಂತ ವಿದ್ಯೆ ಅಂದರೆ ಉಪಲಕ್ಷಣೀಯ ವಿದ್ಯಾಭಿಮಾನಿ ದೇವತೆ ಬ್ರಾಹ್ಮಣನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಆದ್ದರಿಂದ ಇದನ್ನೇನೆಂದು ಭಗವಂತನ ಭಕ್ತರು ಯಾರಿರ್ತಾರೋ ಅವರಿಗೆ ಮಾತ್ರ ಹೇಳುವಂಥದ್ದೇ ಹೊರತು ಭಗವಂತನನ್ನು ದ್ವೇಷ ಮಾಡ್ತಕ್ಕಂಥ ನಾಸ್ತಿಕರಿಗೆ ಎಂದೂ ಕೂಡ ಇಂತಹ ರಹಸ್ಯವಾಗಿರ್ತಕ್ಕಂಥ ವಿದ್ಯೆಯನ್ನು ಉಪದೇಶ ಮಾಡಬಾರ್ದು ಅಹಿಷ್ಟರಾದವರನ್ನು ವೇದ ಅನಾರ್ಯರು ಅಂತ ಕರಿತಾ ಇದೆ ಅದೇ ಶಬ್ದವನ್ನು ದಾಸಲ್ಲಿ ಪ್ರಯೋಗ ಮಾಡಿ ಈ ಹರಿಕಥಾಮೃತ ಸಾರ ಅನ್ನೋದು ಸಾಮಾನ್ಯ ಗ್ರಂಥ ಅಲ್ಲ ವೇದ ತುಲ್ಯವಾಗಿರ್ತಕ್ಕಂಥದ್ದು ಗುರುಗಳ ಕರುಣದಿಂದ ಇದನ್ನು ನಾನು ನನ್ನ ಮೂಲಕ ರಚನೆ ಮಾಡಿಸಾರೆ ಅಂತ ಈ ರೀತಿಯಾಗಿ ನಮಗೆ ತೋರಿಸಿ ವೇದ ತುಲ್ಯವಾಗಿರ್ತಕ್ಕಂಥ ಗ್ರಂಥ ಅಂತ ತೋರಿಸ್ತಾರೆ ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತ ಈ ಸೂರ್ಯನ ಕಿರಣಗಳು ಉತ್ತರಾಯಣದಲ್ಲಿ ತಮ್ಮ ಸಾಮರ್ಥ್ಯದಿಂದ ನೀರನ್ನು ಮೇಲಕ್ಕೆ ಹೇಳ್ಕೊತವೆ ಎವಾಪರೇಷನ್ ಅಂತ ಏನು ಹೇಳ್ತೀವಲ್ಲ ಅದು ದಕ್ಷಿಣಾಯನ ಬಂದಾಗ ಹಾಗೆ ಎಳೆದುಕೊಂಡ ನೀರನ್ನೆಲ್ಲ ಪುನಃ ಮಳೆಯ ಮೂಲಕ ಮತ್ತೆ ಭೂಮಿಗೆ ಕೊಡ್ತವೆ ಅದೇ ರೀತಿಯಾಗಿ ಪರಮಾತ್ಮ ತೆಗೆದುಕೊಳ್ಳುವ ನೀಡುವ ಎಲ್ಲ ಕಾರ್ಯಗಳನ್ನು ಕೂಡ ಭಗವಂತ ಮಾಡ್ತಾನೆ ಇದು ಅನಾರ್ಯನಿಗೆ ಸರ್ವಥಾ ಗೋಚರ ಆಗೋದಿಲ್ಲ ಇದು ಭಗವಂತನ ಅಚಿತ್ಯದ್ಭುತ ಮಹಿಮೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ ಅಂತ ಪ್ರಶ್ನೆ ಮಾಡಿ ಎಂದೂ ಗೋಚರ ಆಗಲ್ಲ ಯಾಕಂದರೆ ಅನಾರ್ಯರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ರಹಿತರಾಗಿರ್ತಕ್ಕಂಥವ್ರವರು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ